ಓಂ ಶ್ರೀಗುರುಭ್ಯೋ ನಮಃ ಹರಿ ಓಂ ಶಂಕರ ಭಗವತ್ಪಾದ ಪೂಜ್ಯರಿಗೆ ವಂದಿಸುತ್ತೀ ಶ್ರೀ ಸಚನಂದಿನ ಸರಸ್ವತಿ ಸ್ವಾಮೀಜಿಯವರ ಪದ ತರಗಳಲ್ಲಿ ನ ನಮಿಸುತ್ತ ಮಹಾಮಹೋಪಾಧ್ಯಾಯ ವೇದವಾರಿಧಿ ವೇದಾಂತವಾರಿಧಿ ಶ್ರೀ ವಿದ್ವಾನ್ ಡಾಕ್ಟರ್ ಕೆ ಜಿ ಶರ್ಮಾ ಇವರ ಪದ ವಂದಿಸುತ್ತಾ ಆತ್ಮಬೋಧ ಶಂಕರಾಚಾರ್ಯರ ಕೃತಿ ಅದರಲ್ಲಿ ಹದಿಮೂರನೇ ಶ್ಲೋಕವನ್ನು ನೋಡೋಣ ಆತ್ಮದ ಸೋಪಾಧಿಕ ರೂಪದ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಉಪಾಧಿ ಸಹಿತವಾದಂತಹ ಏನು ಸ್ವರೂಪ ಯಾವ ರೀತಿ ಉಪಾಧಿ ಸಹಿತನಾಗಿ ಆತ್ಮ ಕಾಣಿಸ್ತಾ ಇದೆ ಅಂಥೇಳಿ ಪಂಚಪ್ರಾಣಮನೋಬುಧಿ ದಶೇಂದ್ರಿಯ ಸಮನ್ವಿತಂ ಅಪಂಚೀಕೃತ ಭೂತೋತ್ತಮ್ ಸೂಕ್ಷ್ಮಾಂಗಂ ಭೋಗ ಸಾಧನ ನಾವು ಪಂಚೀಕರಣದ ಬಗ್ಗೆ ಪಂಚೀಕರಣದ ಬಗ್ಗೆ ನಿನ್ನೆ ನಾವು ನೋಡಿದೆವು ವಿಸ್ತಾರವಾಗಿ ಈಗ ಇನ್ನೊಂದು ತ್ರಿವೃತ್ಕರಣ ಅಂತೇಳಿ ಹೇಳ್ತಾರೆ ಅಂದರೆ ಕ್ಷಿತ್ಯಪ್ತೇಜಸ ಮಿಶ್ರೀಕರಣಂ ತ್ರಿವೃತ್ಕರಣ ಮೂರರ ಮಿಶ್ರ ಕ್ಷಿತಿ ಅಪ್ ಕ್ಷಿತಿ ಅಂದರೆ ಭೂಮಿ ಅಪ್ ಅಂದರೆ ಜಲ ಆಮೇಲೆ ತೇಜಸ್ ಅಂದರೆ ಅಗ್ನಿ ಈ ಮೂರರ ಯಾವುದು ಪಂಚಭೂತಗಳ ಅಂಶಾಂಶಗಳ ಮಿಶ್ರ ಆಗುವ ಒಂದು ಇದಕ್ಕೆ ಪ್ರಕ್ರಿಯೆಗೆ ತ್ರಿವೃತ್ಕರಣ ಅಂತೇಳಿ ಹೆಸರು ಈ ಪಂಚೀಕರಣ ನಾವು ವಿಸ್ತಾರವಾಗಿ ನಿನ್ನೆ ನೋಡಿದ್ದೇವೆ ಈಗ ಇವತ್ತಿನ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ ಪಂಚಪ್ರಾಣ ಮನೋಬುದ್ಧಿದಶೇಂದ್ರಿಯ ಸಮನ್ವಿತಂ ಅಪಂಚೀಕೃತ ಭೂತೋತ್ಥಂ ಸೂಕ್ಷ್ಮಾಂಗಂ ಭೋಗ ಸಾಧನ ಐದು ಪ್ರಾಣಗಳು ಯಾವುದೆಲ್ಲ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಬುದ್ಧಿ ಮನಸ್ಸು ಬುದ್ಧಿ ದಶೇಂದ್ರಿಯ ಸಮನ್ವಯ ಹತ್ತು ಇಂದ್ರಿಯಗಳು ಯಾವುದೆಲ್ಲ ಮನಸ್ಸು ಅಂದರೆ ಸಂಕಲ್ಪಾತ್ಮಕವಾದದ್ದು ಬುದ್ಧಿ ನಿಶ್ಚಯಾತ್ಮಕವಾದದ್ದು ಐದು ಕರ್ಮೇಂದ್ರಿಯಗಳು ವಾಕ್ ಪಾಣಿ ಪಾದ ಪಾಯು ಪಾಯು ಅಥವಾ ಗುದ ಅಂತ ಹೇಳ್ತಾರೆ ಆಮೇಲೆ ಉಪಸ್ಥ ಅಥವಾ ಗುಹ್ಯ ಲಿಂಗ ಹೀಗೆ ಐದು ಕರ್ಮೇಂದ್ರಿಯಗಳು ವಾಕ್ ಮಾತು ಪಾಣಿ ಕೈ ಪಾದ ಕಾಲು ವಾಕ್ ಪಾಣಿ ಪಾದ ಪಾಯು ಅಥವಾ ಗುದ ಬುದಾರ ಉಪಸ್ಥಾನ ಲಿಂಗ ಅಥವಾ ಗುಹ್ಯ ಹೀಗೆ ಐದು ಕರ್ಮೇಂದ್ರಿಯಗಳು ಆಮೇಲೆ ಹತ್ತು ಇಂದ್ರಿಯಗಳು ಅಂದರೆ ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಹ್ಞೂ ಜ್ಞಾನೇಂದ್ರಿಯಗಳು ಐದು ಗೊತ್ತಲ್ಲ ಕಣ್ಣು ಕಿವಿಮೂಗು ನಾಲಿಗೆ ಚರ್ಮ ಹೀಗೆ ಹತ್ತು ಇಂದ್ರಿಯಗಳು ಇವುಗಳಿಂದ ಒಡಗೂಡಿರುವುದಾಗಿಯೂ ಅಪಂಚಕೃತ ಭೂತಗಳಿಂದ ಆಗಿರತಕ್ಕಂಥದ್ದಾಗ್ಯೂ ಭೋಗಕ್ಕೆ ಸಾಧನವಾಗಿರುವಂಥದ್ದೇ ಸೂಕ್ಷ್ಮ ಶರೀರ ಪಂಚೀಕೃತ ಭೂತಗಳಿಂದ ಆದದ್ದಲ್ಲ ಅಪಂಚೀಕೃತ ಭೂತಗಳಿಂದ ಆದದ್ದು ಮತ್ತು ಭೋಗಕ್ಕೆ ಸಾಧನವಾದದ್ದು ಅಂದರೆ ಪಂಚೀಕೃತವಾಗಲಿಲ್ಲ ಹ್ಞೂ ಅಂತಹ ಭೂತಗಳು ಸೂಕ್ಷ್ಮಭೂತಗಳು ಸೂಕ್ಷ್ಮಭೂತಗಳಿಂದ ಆದ ಕಾರಣ ಪಂಚಮಹಾಭೂತಗಳು ಅಂತ ಹೇಳೋದು ಆಮೇಲೆ ಹ್ಞೂ ಇದೆಲ್ಲ ಮಿಶ್ರಣ ಆದಮೇಲೆ ಒಂದಕ್ಕೊಂದು ಅಷ್ಟು ಅರ್ಧ ಭಾಗ ಅದೇ ಅಂಶ ಇರ್ತದೆ ಆಕಾಶದ್ದೇ ಅಂಶ ಉಳಿದ ಅರ್ಧ ಭಾಗದಲ್ಲಿ ಎಂಟನೇ ಒಂದು ಎಂಟನೊಂದು ಎಂಟನೊಂದು ನಾಲ್ಕು ಉಳಿದ ನಾಲ್ಕು ಭೂತಗಳು ಮಿಶ್ರವಾಗಿರ್ತವೆ ಇದು ಆಕಾಶ ಅಂತಕ್ಕಂಥ ಮಹಾಭೂತ ಆ ರೀತಿ ಆದ ನಂತರ ಆಕಾಶ ಸೂಕ್ಷ್ಮಭೂತದಲ್ಲಿ ಪರಿಪೂರ್ಣ ಆಕಾಶವೇ ಇರ್ತದೆ ಅದೇ ರೀತಿ ಎಲ್ಲ ಪಂಚಭೂತಗಳು ಕೂಡ ಅದೇ ಸೂಕ್ಷ್ಮಭೂತಗಳು ಅಂತ ಹೇಳ್ತಾರೆ ತನ್ಮಾತ್ರೆ ಅಂತೇಳಿ ಕೂಡ ಹೇಳ್ತಾರೆ ಅಲ್ಲಿ ಶಬ್ದಸ್ಪರ್ಶ ರೂಪರ ಸಗಂಧ ಅಂತೇಳಿ ಆ ಸೂಕ್ಷ್ಮಭೂತಗಳಿಂದ ಆಗಿರ್ತಕ್ಕಂಥದ್ದು ಅಥವಾ ಅಪಂಚೀಕೃತ ಭೂತಗಳಿಂದ ಆಗಿರ್ತಕ್ಕಂಥದ್ದು ಮತ್ತು ಭೋಗಕ್ಕೆ ಸಾಧನವಾಗಿರ್ತಕ್ಕಂಥದ್ದು ಪಂಚಪ್ರಾಣಗಳು ಮನಸು, ಬುದ್ಧಿ ಹತ್ತು ಇಂದ್ರಿಯಗಳಿಂದ ಕೂಡಿರುವಂಥದ್ದೇ ಸೂಕ್ಷ್ಮ ಶರೀರ ಅಂತೇಳಿ ಇಲ್ಲಿ ಸೂಕ್ಷ್ಮ ಶರೀರದ ಬಗ್ಗೆ ವಿವರಣೆ ಕೊಡ್ತಾರೆ ಮಹಾಭೂತಗಳ ಅಂದರೆ ನಾವು ಪಂಚೀಕರಣದಿಂದ ಸ್ಥೂಲ ಶರೀರ ಆಗಿರ್ತದೆ ಅಂತೇಳಿ ನಿನ್ನೆ ನೋಡಿದ್ದೇವೆ ಈಗ ಅಪಂಚೀಕೃತ ಭೂತಗಳಿಂದ ಅದಕ್ಕೆ ಸೂಕ್ಷ್ಮ ಶರೀರ ಪಂಚೀಕರಣಗೊಂಡು ಉತ್ಪತ್ತಿ ಆಗತಕ್ಕಂತಹದ್ದು ಮಹಾಭೂತಗಳ ಪಂಚೀಕರಣದಿಂದ ಅದು ಸ್ಥೂಲ ಶರೀರ ಅದು ದುಃಖಗಳ ಆಯತನ ಅಂತೇಳಿ ನಾವು ಕೇಳಿದ್ದೇವೆ ನಿನ್ನೆ ಇವತ್ತು ಪಂಚಪ್ರಾಣಗಳು ಮನಸ್ಸು ಬುದ್ಧಿ ಹತ್ತು ಇಂದ್ರಿಯಗಳು ಇವುಗಳ ಕುಳಿದಂತಹ ಅಪಂಚೀಕೃತ ಭೂತಗಳಿಂದ ಮೂಲ ಪಂಚಭೂತಗಳು ಅಥವಾ ಸೂಕ್ಷ್ಮಭೂತಗಳಿಂದ ಉತ್ಪನ್ನವಾದಂತಹದ್ದು ಸೂಕ್ಷ್ಮ ಶರೀರ ಇದು ಭೋಗ ಸಾಧನ ಅಂಥೇಳಿ ಈಗ ಹೇಳ್ತಾ ಇದ್ದಾರೆ ಹದಿಮೂರನೇ ಶ್ಲೋಕದಲ್ಲಿ ಪಂಚಪ್ರಾಣ ಮನೋಬುದ್ಧಿ ದಶೇಂದ್ರಿಯ ಸಮನ್ವಿತಂ ಅಪಂಚೀಕೃತ ಭೂತೋತ್ಥಮ್ ಅಪಂಚೀಕೃತ ಭೂತಗಳಿಂದ ಉಂಟಾದದ್ದು ಉತ್ಥಾನವಾದದ್ದು ಸೂಕ್ಷ್ಮಾಂಗಂ ಭೋಗ ಸಾಧನಂ ಪಂಚಪ್ರಾಣಗಳು ಐದು ಇನ್ ಮತ್ತು ಐದು ಕರ್ಮೇಂದ್ರಿಯಗಳು ಬುದ್ಧಿ ಮತ್ತು ಮನಸ್ಸಿನಿಂದ ಕೂಡಿ ಪಂಚೀಕರಣವಾಗದಂಥ ಐದು ಮಹಾಭೂತಗಳಿಂದ ನಿರ್ಮಿತವಾದ ಈ ಸೂಕ್ಷ್ಮ ಶರೀರವು ಭೋಗದ ಉಪಕರಣ ಅಂತೇಳಿ ಎನಿಸ್ತದೆ ವನಸ್ಪತಿಗಳು ಮೃಗಗಳು ಮೊದಲಾದ ನಿಮ್ಮ ಕೆಳವರ್ಗದ ಜೀವಿಗಳಿಗೂ ಮತ್ತು ದೇವತೆಗಳು ಮಾನವರು ಮೊದಲಾದ ಉಚ್ಚವರ್ಗದ ಮೇಲ್ವರ್ಗದ ಜೀವಿಗಳಿಗೂ ಬಹಳ ಅಂತರ ಇದೆ ಆದರೆ ವಸ್ತುಗಳನ್ನು ವಿವೇಚಿಸಿ ನೋಡುವ ಸೂಕ್ಷ್ಮಮತಿಗೆ ಈ ಅಂತರದ ಹಿಂದೆ ಪ್ರತಿಯೊಂದು ಜೀವಿಗೂ ಜೀವ ಕೊಡುವಂಥ ಒಂದೇ ತತ್ವ ಮತ್ತು ಅದರ ಏಕನಾದಂಥ ಸಂಗೀತದ ಅನುಭವ ಏಕನಾದ ಸಂಗೀತ ಅನುಭವ ಇರ ಅನುಭವ ಆಗದೆ ಇರಲಿಕ್ಕಿಲ್ಲ ಸೂಕ್ಷ್ಮವಾಗಿ ನೋಡಿದರೆ ಹಾಗೆ ಅಂದರೆ ಅದರ ಎಲ್ಲ ಸೃಷ್ಟಿಯ ಒಂದು ನಾದ ಒಂದೇ ಅಂತೇಳಿ ಓಂಕಾರ ಹಾಗೆ ಒಂದೇ ಒಂದು ತತ್ವದ ಕೈವಾಡ ಎಲ್ಲದರಲ್ಲೂ ಇದೆ ಅಂತೇಳಿ ಹೇಳಿದರೆ ಯಾಕೆ ನನ್ನಲ್ಲಿ ಈ ವೈವಿಧ್ಯತೆ ಮತ್ತು ಈ ಲೋಕದಲ್ಲಿ ಏಕೆ ಅನೇಕತ್ವ ಮತ್ತು ತಾರತಮ್ಯ ವೇದಾಂತ ಇದನ್ನು ಪೂರ್ಣವಾಗಿ ವೇಚಿಸಿರುವುದು ಅಲ್ಲದೆ ಅದಕ್ಕೊಂದು ಮಾರ್ಗವನ್ನು ಸಹ ತೋರಿಸಿಕೊಟ್ಟಿದೆ ಈ ಪ್ರಶ್ನೆಗೆ ಅತ್ಯಂತ ಸಮೂಪವಾದ ಉತ್ತರ ವೇದಾಂತ ಕೊಟ್ಟಿದೆ ಈ ಶ್ಲೋಕದಲ್ಲಿ ಪ್ರಾಣ ಏನತಕ್ಕಂಥ ಪದದ ಅರ್ಥ ಸರಿಯಾಗಿ ಮನದಟ್ಟು ಮಾಡಿಕೊಳ್ಳಬೇಕು ಇದು ನಮ್ಮ ದೇಹದಲ್ಲಿನ ಚೇತನದ ವ್ಯಕ್ತರೂಪ ಪ್ರಾಣ ಆತ್ಮದ ವ್ಯಕ್ತರೂಪ ಪ್ರಾಣ ಚೇತನದ ವ್ಯಕ್ತರೂಪ ಮತ್ತು ಪ್ರಾಣಶಕ್ತಿ ಅಂತ ಅದಕ್ಕೆ ಹೇಳ್ತಾರೆ ಐದು ಪ್ರಾಣಗಳು ಅದರ ಐದು ಕಾರ್ಯಕ್ಷೇತ್ರಗಳು ಅಥವಾ ಐದು ವಿಧವಾಗಿ ಕಾರ್ಯೋನ್ಮುಖವಾಗಿರ್ತಕ್ಕಂತಹ ಪ್ರಾಣದ ಪ್ರದರ್ಶನ ಮಾತ್ರ ಅದು ಪ್ರಾಣ ಅಂತೇಳಿ ಹೇಳಿದರೆ ಅವು ಪ್ರಾಣ ಅಂತೇಳಿದ್ರೆ ಇಂದ್ರಿಯಗಳ ವಿವಿಧ ಸಕರ್ಮಕ ಕಾರ್ಯಗಳನ್ನು ನಿಯಂತ್ರಿಸತಕ್ಕಂತಹ ಜೀವ ಅಥವಾ ಬಲ ಈ ಪ್ರಾಣದ ಪ್ರಭಾವದಿಂದ ನಮ್ಮ ಜ್ಞಾನೇಂದ್ರಿಯೂ ಕೆಲಸ ಮಾಡ್ತಾಯಿವೆ ಅಪಾನ ಈ ದೇಹದಿಂದ ವಿಸರ್ಜಿಸ್ತಕ್ಕಂಥ ಶಕ್ತಿ ಅದರಿಂದಲೇ ನಮ್ಮ ಶರೀರವು ತನಗೆ ಬೇಡದ ಮತ್ತು ವಿಷಪ್ರದವಾದ ವಸ್ತುಗಳನ್ನು ಶರೀರದಿಂದ ಹೊರದು ವ್ಯಾನ ವ್ಯಾನ ಅಂತೇಳಿದರೆ ಶರೀ ಆಹಾರದ ಸಮರ್ಪಕ ಜೀರ್ಣತೆಗೆ ಸಹಕಾರಿಯಾದಂಥ ಶಕ್ತಿ ಇದರಿಂದಲೇ ತಿಂದ ಆಹಾರ ಸರಿಯಾಗಿ ಪಚ್ಚನವಾಗಿ ರಕ್ತಗತವಾಗಲಿಕ್ಕೆ ಸಾಧ್ಯ ಆಗ್ತದೆ ಸಮಾನ ಅಂತೇಳಿದರೆ ರಕ್ತಗತವಾದ ಆಹಾರವನ್ನು ದೇಹದ ಬೇರೆ ಬೇರೆ ಭಾಗಗಳಿಗೆ ಅವುಗಳ ಕೆಲಸಕ್ಕನುಸಾರವಾಗಿ ಸರಿಯಾದ ರೀತಿಯಲ್ಲಿ ಹಂಚುವಂಥ ಶಕ್ತಿ ಕೆಲಸ ಮಾಡುವ ಕಡಿಯುವ ಮತ್ತು ಈ ಥರ ಕೆಲಸ ಮಾಡ್ತಕ್ಕಂಥ ಕೈಗಳಿಗೆ ಹೆಚ್ಚು ಆಹಾರ ಹೆಚ್ಚು ನಡೆಯುವ ಕಾಲುಗಳಿಗೆ ಸಮರ್ಪಕವಾದಂತಹ ಆಹಾರ ವಿನಿಮಯ ಓಡುವುದು ಅಂದರೆ ಅದು ಅಗತ್ಯಕ್ಕೆ ಸರಿಯಾಗಿ ಹಂಚುವಂಥದ್ದು ಸಮಾನದ ಕಾರ್ಯ ಇನ್ನು ಉದಾನ ಇರುವಂತಹ ಸನ್ನಿವೇಶದಿಂದ ಮೇಲಕ್ಕೆ ಮತ್ತು ಮುಂದಕ್ಕೆ ಈಕ್ಷಿಸಿ ನೋಡಿ ಹೊಸ ಹೊಸ ವಿಷಯಗಳ ಜ್ಞಾನ ಪ್ರಾಪ್ತಿಯನ್ನು ಪಡೆದು ಅದರಿಂದ ನಮ್ಮಲ್ಲಿ ಇರುವಂಥ ತಪು ಭಾವನೆಗಳನ್ನು ತಿದ್ದಿಕೊಂಡು ಕೆಟ್ಟ ನಡತೆಯನ್ನು ಸರಿಪಡಿಸಿಕೊಂಡು ನಮ್ಮನ್ನು ನಾವು ಸುಧಾರಿಸಿಕೊಡುವಂತೆ ಮಾಡ್ತಕ್ಕಂಥ ಶಕ್ತಿ ಅದು ಉದಾನ ಉತ್ ಆನ ಅನೀತಿ ಅಂತ ಮೇಲಕ್ಕೆ ನಮ್ಮನ್ನು ಕೊಂಡೊಯ್ತದೆ ಡೆಲ್ಲಿಯಲ್ಲಿ ಇರತಕ್ಕಂತಹ ಒಂದೇ ಒಂದು ಸರ್ಕಾರ ತನ್ನ ಅಧಿಕಾರವನ್ನು ದೇಶಾದ್ಯಂತ ಹೇಗೆ ಕೇಂದ್ರ ಸರ್ಕಾರ ನಡೆಸುತ್ತದೋ ಅದೇ ರೀತಿಯಲ್ಲಿ ಒಂದೇ ಒಂದು ಜೀವಶಕ್ತಿಯು ಹೃದಯ ಗುಹೆ ಎಂಬ ಕೇಂದ್ರದಿಂದ ಇಡೀ ದೇಹದ ಮೇಲೆ ಅಧಿಕಾರವನ್ನು ದೇಹ ದೇಹದ ಈ ಸರ್ಕಾರ ಸರ್ಕಾರದ ಬೇರೆ ಬೇರೆ ಕೆಲಸಗಳು ಮೇಲೆ ಹೇಳಿದಂಥ ಬೇರೆ ಬೇರೆ ಪ್ರಾಣಗಳಿಂದ ನಡೆಸಲ್ಪಡ್ತವೆ ಯಾವ ಸರ್ಕಾರದಲ್ಲಿ ಆಗಲಿ ಮಂತ್ರಿಗಳು ಇದ್ದೇ ಇರ್ತಾ ಇರ್ತಾನೆ ಒಂದೇ ಜೀವ ಐದು ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ಮಂತ್ರಿಗಳ ಮೂಲಕ ದೇಹವೆಂಬ ರಾಜ್ಯಭಾರವನ್ನು ಸಮರ್ಪಕವಾಗಿ ನಡೆಸ್ತಾ ಇರ್ತದೆ ಪ್ರಾಣವು ಜ್ಞಾನೇಂದ್ರಿಯಗಳ ನಿಯಾಮಕ ಶಕ್ತಿ ಪ್ರಾಣ ನಮ್ಮ ದೇಹದಲ್ಲಿಯ ಜ್ಞಾನೇಂದ್ರಗಳೆಲ್ಲವೂ ಜಡವಾದವುಗಳು ಉದಾಹರಣೆಗೆ ನಮ್ಮ ಎರಡು ಕಣ್ಣುಗಳು ನೋಡುವ ಅಥವಾ ದರ್ಶನ ಕಾರ್ಯ ನಡೆಸುವ ಜಡಭಾಗ ಮಾತ್ರ ನಮಗೆ ತೋರುವಂಥ ಕಣ್ಣುಗಳು ದೃಷ್ಟಿ ಅದರ ಮೂಲಕ ಹೊರಕ್ಕೆ ಹರಿದು ವಸ್ತುವನ್ನು ಗ್ರಹಿಸುತ್ತದೆ ಆದರೆ ದೃಷ್ಟಿಶಕ್ತಿಯ ಸ್ಥಾನ ಮನಸ್ಸು ಬುದ್ಧಿಯಲ್ಲಿದೆ ಮನಸ್ಸು ಇಂದ್ರಿಯಗಳ ಸಂಪರ್ಕದಲ್ಲಿ ಇಲ್ಲದಿದ್ದರೆ ಮನಸ್ಸು ಇಂದ್ರಿಯಗಳ ಸಂಪರ್ಕದಲ್ಲಿ ಬಾರದಿದ್ದರೆ ಇಂದ್ರಿಯಗಳಿಗೆ ಜ್ಞಾನಸ್ಪಂದನೂ ಇಲ್ಲ ಒಬ್ಬ ಯಾವುದೋ ಯೋಜನೆಯಲ್ಲಿ ಮುಳುಗಿರ್ತಕ್ಕಂಥ ಮನುಷ್ಯನಿಗೆ ನಿದ್ರೆ ಮಾಡ್ತಾ ಮನುಷ್ಯನಿಗೆ ಪಕ್ಕದಲ್ಲೇ ಇರುವ ವಸ್ತುವಿನ ಅನುಭವ ಸಾಧ್ಯವಿಲ್ಲ ಯಾಕಂದರೆ ಅವನ ಮನಸ್ಸು ಕಣ್ಣಿನ ಮೂಲಕ ಹೊರಗೆ ವಸ್ತುವನ್ನು ಗ್ರಹಿಸಲು ಸಾಧ್ಯವಾಗಿಲ್ಲ ಯಾವುದೋ ಯೋಚನೆಯಲ್ಲಿದ್ದರೆ ಒಬ್ಬ ಆಚಿಚೆ ಯಾರು ಹೋದ್ರು ಅಂತೇಳಿದ್ರು ಗೊತ್ತೇ ಗೊತ್ತಾಗಲಿಲ್ಲ ಅಂತ ಹೇಳ್ತಾನೆ ಯಾವುದೋ ಯೋಚನೆಯಲ್ಲಿದ್ದರೆ ಆದ್ದರಿಂದಲೇ ಅಲ್ಲಿ ಅನುಭವ ಅಸಾಧ್ಯ ಮನಸ್ಸು ಇಂದ್ರಿಯದೊಂದಿಗೆ ಸೇರದಿದ್ದರೆ ಕೇವಲ ಇಂದ್ರಿಯಗಳಿಗೆ ಶಕ್ತಿ ಇಲ್ಲ ಜಡ ಇದು ನಮ್ಮ ನಿತ್ಯ ಪಂಚೀಕರಣವಾಗದ ತನ್ಮಾತ್ರಗಳಿಂದ ನಿರ್ಮಿತವಾದ ಐದು ಪ್ರಾಣಗಳು ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿ ಇವುಗಳಿಂದ ಕೂಡಿ ನಮ್ಮ ಸುಖ ದುಃಖಗಳ ಅನುಭವಗಳಿಗೆ ಉಪಕರಣವಾಗಿರತಕ್ಕಂತಹ ದೇಹವೇ ನಮ್ಮ ಸೂಕ್ಷ್ಮ ಶರೀರ ಅದು ತನ್ಮಾತ್ರಗಳಿಂದ ನಿರ್ಮಿತವಾದದ್ದು ಅದನ್ನೇ ಸೂಕ್ಷ್ಮಭೂತಗಳು ಅಂತ ಹೇಳಿದವು ತನ್ಮಾತ್ರಗಳು ಅಂತೇಳಿದವು ಪಂಚತನ್ಮಾತ್ರಗಳು ಶಬ್ದಸ್ಪರ್ಶಗಳು ಪ್ರಸಗಂಧಗಳು ಅಲ್ಲಿ ಶುದ್ಧಾಕಾಶ ಶುದ್ಧವಾಯು ಶುದ್ಧ ಅಗ್ನಿ ಶುದ್ಧ ಜಲ ಮತ್ತು ಶುದ್ಧ ಪೃಥ್ವಿ ತತ್ವಗಳು ಮಾತ್ರ ಇವೆ ಅದರಲ್ಲಿ ಪಂಚೀಕೃತವಾದ ಪಂಚಭೂತಗಳಲ್ಲ ಪಂಚಮಹಾಭೂತಗಳು ಅಲ್ಲ ಅಲ್ಲಿ ಹ್ಞೂ ಅಲ್ಲಿ ಪಂಚೀಕೃತವಲ್ಲದ ಅಪಂಚೀಕೃತವಾದಂತಹ ಶುದ್ಧವಾದಂಥ ಪಂಚತನ್ಮಾತ್ರೆಗಳು ಅಥವಾ ಪಂಚಭೂತಗಳು ಸೂಕ್ಷ್ಮಭೂತಗಳು ಹ್ಞೂ ಹೀಗೆ ಹಿಂದೆ ಹೇಳಿದಂಥ ಸ್ಥೂಲ ಶರೀರ ಹಾಗಲ್ಲ ಅದು ಅನುಭವಕ್ಕೆ ಅನುಕೂಲವಾದಂಥ ಕ್ಷೇತ್ರ ಅಥವಾ ಗೃಹ ಮನೆ ಮಾತ್ರ ಅನುಭವ ಆಗುವಂಥದ್ದು ಇಂದ್ರಿಯಗಳಿಗೆ ಆ ಇಂದ್ರಿಯಗಳಿಗೆ ಅನುಕೂಲವಾದಂಥ ಕ್ಷೇತ್ರ ಯಾವುದು ಅಂತ ಹೇಳಿದರೆ ಇದು ಆಧಾರಭೂತ ಸ್ಥಾನ ದೇಹ ದೇಹ ಅದು ಪಂಚೀಕೃತ ಭೂತ ನಿರ್ಮಿತ ಈ ಪಂಚಭೂತಗಳು ಮಹಾ ಪಂಚಮಹಾಭೂತಗಳು ಸೂಕ್ಷ್ಮಭೂತಗಳಲ್ಲ ಬೇರೆ ಭೂತಗಳ ಪಂಚಭೂತಗಳು ಎಲ್ಲ ಮಿಶ್ರಣವಾಗಿ ಆಗಿರತಕ್ಕಂಥದ್ದು ಪಂಚೀಕೃತವಾದಂಥ ಭೂತಗಳು ನಿರ್ಮಿತವಾದದ್ದು ಇದು ಯಾವುದು ಸ್ಥೂಲದೇಹ ಹೊರಗಿನೇ ಕಾಣ್ತಕ್ಕಂಥ ದೇಹ ಸೂಕ್ಷ್ಮದೇಹ ಅಂದರೆ ಪಂಚ ಪ್ರಾಣಗಳು ಪಂಚೇಂದ್ರಿಯಗಳು ಪಂಚಪ್ರಾಣ ಮತ್ತೆ ಮನಸ್ಸು ಬುದ್ಧಿ ಆಮೇಲೆ ಹತ್ತು ಇಂದ್ರಿಯಗಳು ಇದರಿಂದ ಕೂಡಿರತಕ್ಕಂಥ ಅಪ ಅಪಂಚೀಕೃತ ಭೂತಗಳಿಂದ ಆಗಿರತಕ್ಕಂತಹ ಇವುಗಳಿಂದ ಕೂಡಿರತಕ್ಕಂಥ ಸೂಕ್ಷ್ಮಾಂಗವೇ ಅದೇ ಭೋಗ ಸಾಧನವಾದದ್ದು ಅದೇ ಸೂಕ್ಷೂಕ್ಷ್ಮ ಶರೀರ ಇದು ತನ್ಮಾತ್ರೆಗಳಿಂದ ನಿರ್ಮಿತವಾದದ್ದು ಸೂಕ್ಷ್ಮಭೂತಗಳಿಂದ ಅಂದರೆ ತನ್ಮಾತ್ರೆಗಳಿಂದ ಅಂತೇಳಿ ಹೇಳ್ತಕ್ಕಂಥದ್ದು ಅದು ಅನುಭವ ಹಾಗಾಗಿ ತನ್ಮಾತ್ರ ಅಂದರೆ ಮಾತ್ರ ಅಂತ ಹೇಳಿದರೆ ಇಂದ್ರಿಯ ಅಂತೇಳಿ ಕೂಡ ಹೇಳ್ತಾರೆ ನಾಗೆ ತನ್ಮಾತ್ರ ಅಂದರೆ ಹೇಳ್ತಕ್ಕಂಥದ್ದು ಸೂಕ್ಷ್ಮಭೂತಗಳಿಗೆ ಮಾತ್ರ ಆಸ್ಪರ್ಶ ಅಂತ ಭಗವದ್ಗೀತೆಯಲ್ಲಿ ಬರ್ತದೆ ಹ್ಞೂ ಉಪದೇಶ ಗೀತಾಚಾರ್ಯ ಮಾತ್ರ ಆಸ್ಪರ್ಶ ಅಂದರೆ ಇಂದ್ರಿಯಗಳಿಗೆ ಸಂವೇದನೆ ಆಗತಕ್ಕಂತಹದ್ದು ಅಂತ ವಿಷಯಗಳು ಅಂಥೇಳಿ ಕೇವಲ ಇಂದ್ರಿಯಗಳಿಗೆ ಮಾತ್ರ ಅದು ಸ್ಪರ್ಶ ಆಗ್ತದೆ ಅಂಥೇಳಿ ಸಂವೇದನೆ ಇಂದ್ರಿಯ ಸಂವೇದ್ಯವಾದದ್ದು ಮಾತ್ರ ಸ್ಪರ್ಶ ಆಸ್ತು ಅಂತೇಳಿ ಆತ್ಮನಿಗಲ್ಲ ಅಂಥೇಳಿ ಇಂದ್ರಿಯಗಳು ಇಂದ್ರ ವಿಷಯಗಳೊಂದಿಗೆ ವರ್ತಿಸ್ತವೆ ಅಂಥೇಳಿ ಹಾಗೇ ಇಲ್ಲಿ ತನ್ಮಾತ್ರೆ ಅಂದರೆ ಆ ಇಂದ್ರಿಯಗಳಿಗೆ ಮೂಲವಾದದ್ದು ಸೂಕ್ಷ್ಮಭೂತಗಳು ಹೀಗೆ ಸೂಕ್ಷ್ಮ ಶರೀರ ತನ್ಮಾತ್ರಗಳಿಂದ ನಿರ್ಮಿತವಾದದ್ದು ಅದು ಅನುಭವ ಸಾಮಗ್ರಿ ಅಥವಾ ಉಪಕರಣಗಳಿಂದ ಕೂಡಿದೆ ಅನುಕೂಲವಾದ ಸಾಮಗ್ರಿ ಟೂಲ್ಸ್ ಅಂತ ಹೇಳ್ತೇವೆ ನಾವು ನಮ್ಮ ಸ್ಥೂಲ ಶರೀರಕ್ಕೆ ಅನುಭವಿಸಲಿಕ್ಕೆ ಬೇಕಾದ ಟೂಲ್ಸ್ ಅದು ಸುಖ ದುಃಖಗಳನ್ನು ಅನುಭವಿಸಲಿಕ್ಕೆ ಬೇಕಾದ ಸಲಕರಣೆಗಳು ಅದರಲ್ಲಿ ಈ ಇಂದ್ರಿಯಗಳು ಮತ್ತು ಪಂಚಪ್ರಾಣಗಳು ಮನಸ್ಸು ಬುದ್ಧಿ ಇಂದ್ರಿಯಗಳು ಅಂದರೆ ಹತ್ತು ಇಂದ್ರಿಯಗಳು ಹತ್ತು ಕರ್ಮೇಂದ್ರಿಗಳು ಐದು ಜ್ಞಾನೇಂದ್ರಿಗಳು ಇವೆಷ್ಟು ಅದು ಟೂಲ್ಸ್ ನಮಗೆ ಸಲಕರಣೆ ಸಾಧಾರಣ ಸಲಕರಣೆಗಳು ನಮ್ಮ ಶರೀರಕ್ಕೆ ಸುಖ ದುಃಖಗಳ ಅನುಭವ ಮಾಡಿಸಿಕೊಡುವಂಥವುಗಳು ಅಂತೇಳಿ ಹೇಳ್ತಾರೆ ಹದಿಮೂರನೇ ಶ್ಲೋಕ ಇನ್ನು ಹದಿನಾಲ್ಕನೇ ದಿನ ನೋಡೋಣ ಆತ್ಮಬೋಧ ಇವತ್ತಿನದ್ದು ಮುಕ್ತಾಯ ಮಾಡಿದ್ದೇವೆ ನಾಳೆ ಹದಿನಾಲ್ಕನೇ ಶ್ಲೋಕ ಹರಿಹರಾಮ ಶ್ರೀ ಶಂಕರ ಅರ್ಪಿತ ವಸ್ತು ಶಂಕರ